ಪರಿಪಟಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾಗಿರ್ತಕ್ಕಂಥವನು ಪರಿಪೂರ್ಣ ವ್ಯಾಪ್ತಿ ಎಂದು ಭಗವಂತನ ಸರ್ವ ದೇಶ ವ್ಯಾಪ್ತಿ ಸರ್ವ ಕಾಲ ವ್ಯಾಪ್ತಿ ಸರ್ವ ಗುಣ ವ್ಯಾಪ್ತಿ ಆ ಚಿಂತನೆ ಮಾಡಬೇಕು ದೇಶತಃ ಕಾಲತಃ ಗುಣತಃ ಪರಮಾತ್ಮ ಸಂಪೂರ್ಣ ವ್ಯಾಪ್ತನಾಗಿದ್ದಾನೆ ಅಂತ ಈ ಪದ್ಯದಲ್ಲಿ ಮೂರನ್ನು ಸೇರಿಸಿ ಹೇಳ್ತಾರೆ ನಿತ್ಯ ನಿಗಮ ಅತೀತ ನಿರ್ಗುಣ ಭೃತ್ಯ ವತ್ಸಲ ಭಯ ವಿನಾಶನ ಸತ್ಯ ಕಾಮ ಶರಣ್ಯ ಶ್ಯಾಮಲ ಕೋಮಲಂಗಸುಖಿ ಮತ್ತ ನಂದದೆ ಮರ್ತ್ಯರೊಳ ಅವರ ಗೆತ್ತ ನೋಡಲು ಸುತ್ತು ತಿಪ್ಪನು ಅತ್ಯಧಿಕ ಸಂತೃಪ್ತ ಜಗದ್ ವ್ಯಾಪ್ತ ಪರಮಾಪ್ತ ನಿತ್ಯ ಅಂದರೆ ಎಲ್ಲ ಕಾಲಗಳಲ್ಲೂ ಕೂಡ ಇರ್ತಕ್ಕಂಥವನು ಭಗವಂತ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಗ್ನ ಕಾಲಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ ಅಂತ ದಾಸರು ಹೇಳುವಂಗೆ ಕಾಲಾಂತರ್ಗತನಾಗಿರ್ತಾನೆ ಕಾಲವನ್ನು ನಿಯಮನ ಮಾಡಲಿಕ್ಕೆ ಕಾಲ ನಿಯಾಮಕ ಅಂತ ಕರೆಸ್ಕೊಂಡಿರ್ತಾನೆ ಕಾಲ ಅತೀತ ಕಾಲದ ಯಾವುದೇ ನಿಯಮಗಳಿಲ್ಲ ಅದನ್ನು ಮೀರಿದವನು ಪರಮಾತ್ಮ ತ್ರಿಕಾಲಗ್ನ ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನೂ ತಿಳಿದಿರ್ತಕ್ಕಂಥ ಸರ್ವಜ್ಞ ಕಾಲ ಪ್ರವರ್ತಕ ಕಾಲವನ್ನು ನಿಯಮನ ಮಾಡತಕ್ಕಂಥವೇ ಭಗವಂತ ಕಾಲ ನಿವರ್ತಕ ಕಾಲೋತ್ಪಾದಕ ಆ ಕಾಲದ ಬೇರೆ ಬೇರೆ ಅವಯವಗಳು ಗಂಟೆ ನಿಮಿಷ ಸೆಕೆಂಡು ಘಟಿ ಫಳ ಈ ಬೇರೆ ಬೇರೆ ಕಾಲದ ವಿಭಾಗಗಳಲ್ಲೆಲ್ಲಿದೆ ಅದರೊಳಗೂ ಪರಮಾತ್ಮ ಇರ್ತಾನೆ ಕಾಲಮೂರ್ತಿ ಅಂತಲೇ ಕರೆಸ್ಕೊತಾನೆ ಭಗವಂತ ಇಂತಹ ಪರಮಾತ್ಮ ದೇಶತಃ ಕಾಲತಃ ಎಲ್ಲ ಕಡೆಗೂ ಇರ್ತಕ್ಕಂಥವನು ಎಲ್ಲ ಕಾಲಗಳಲ್ಲೂ ಕೂಡ ಇರ್ತಕ್ಕಂಥವನು ನಿತ್ಯ ಜೀವರು ನಿತ್ಯ ಪರಮಾತ್ಮನು ನಿತ್ಯ ಅಂದ ಅಂದಮೇಲೆ ಇಬ್ಬರಿಗೂ ಸಾಮ್ಯ ಬಂತ ನಿತ್ಯೋ ನಿತ್ಯಾನಂ ಚೈತನಶ್ಚೇತನಾನಮ್ ಅಂತ ಹೇಳುತ್ತೆ ಕಠೋಪನಿಷತ್ತು ನಿತ್ಯರಿಗೆ ನಿತ್ಯತ್ವ ಕೊಡ್ತಾ ಅಂದರೆ ಭಗವಂತನ ಅಧೀನ ಅದು ಜೀವರು ನಿತ್ಯ ಅನ್ನೋದು ಹೌದು ಆದರೆ ಆ ನಿತ್ಯತ್ವ ಭಗವಂತನ ಅಧೀನದಲ್ಲಿ ಇರ್ತಕ್ಕಂಥದ್ದು ಅವನೇ ಕೊಟ್ಟಿರ್ತಕ್ಕಂಥದ್ದು ಆದ್ದರಿಂದ ಪರಮಾತ್ಮ ನಿತ್ಯ ಮಾತ್ರ ಅಲ್ಲ ನಿತ್ಯಗಳಿಗೆ ನಿತ್ಯ ನಿತ್ಯ ಪದಾರ್ಥಗಳು ಅಂತ ಜಗತ್ತಿನಲ್ಲಿ ಏನೇನು ಹೇಳ್ತೀವೋ ಕಾಲಪ್ರವಾಹ ಅನ್ನೋದು ನಿತ್ಯ ಅಂತೀವಿ ಅದಕ್ಕೆ ಆಧಾರಭೂತನಾಗಿರ್ತಕ್ಕಂಥವನು ಭಗವಂತ ಆದರೆ ಆ ಕಾಲಪ್ರವಾಹ ಭಗವಂತನ ಆಧಾರದಲ್ಲಿ ಇರ್ತಕ್ಕಂಥದ್ದು ಭಗವಂತನೇ ಕಾಲವನ್ನು ನಿಯಮನ ಮಾಡ್ತಕ್ಕಂಥವನು ಅವನೇ ಅದಕ್ಕೆ ಆಧಾರ ಆದ್ದರಿಂದ ಕಾಲ ಅತೀತ ಕಾಲವನ್ನು ಮೀರಿದವನು ಕಾಲಪ್ರವಾಹದ ಪ್ರಭಾವವಾಗಿರ್ತಕ್ಕಂಥ ಜರ ಮರಣಗಳು ಮುಪ್ಪು ಅಥವಾ ಮರಣಾದಿಗಳು ಯಾವುದೂ ಕೂಡ ಪರಮಾತ್ಮನ ಬಾಧಿಸೋದಿಲ್ಲ ನಿತ್ಯ ತರುಣನಾಗಿರ್ತಕ್ಕಂಥವನು ಬೇರೆ ಎಲ್ಲರಿಗೂ ವಯಸ್ಸಾದಂಗೆ ಅನಾದಿಯಿಂದ ಇದ್ದಾನೆ ಹಂಗರಿ ಇವನು ಎಷ್ಟು ದೊಡ್ಡವನು ಅಂದರೆ ದೊಡ್ಡವನು ಅಂದರೆ ಯೋಗ್ಯತೆಯಲ್ಲಿ ಅಂತಲ್ಲ ವಯಸ್ಸಿನಲ್ಲಿ ತಿಂಗಳ ಹಾಕಕ್ಕೆ ಹೋದರೆ ಆ ರೀತಿಯಲ್ಲ ನಿತ್ಯ ನವತರುಣನಾಗಿರ್ತಕ್ಕಂಥವನು ಪರಮಾತ್ಮ ಕಾಲ ಪ್ರವಾಹದಲ್ಲಿ ಸಿಕ್ ಸಿಕ್ಕಿರ್ತಕ್ಕಂಥ ಎಲ್ಲ ಜಡ ಪದಾರ್ಥಗಳು ಕೂಡ ಒಂದಲ್ಲ ಒಂದು ದಿನ ನಾಶವನ್ನು ಹೊಂದತ್ತೆ ಆದರೆ ಸ್ವರೂಪನಾಶ ಅನ್ನೋದಿಲ್ಲ ಆ ಜೀವ ಉದಾಹರಣೆಗೆ ಜೀವ ಅವನಿಗೆ ನಾಲ್ಕು ಶರೀರಗಳಿದೆ ಸ್ಥೂಲ ದೇಹ ಅನಿರುದ್ಧ ದೇಹ ಲಿಂಗ ದೇಹ ಮೂರು ನಾಶ ಹೊಂದತ್ತೆ ಆದರೆ ಸ್ವರೂಪದೇಹ ನಿತ್ಯವಾಗಿರ್ತಕ್ಕಂಥದ್ದು ಜೀವರಿಗೆ ಆ ಸ್ವರೂಪದೇಹಕ್ಕೆ ನಾಶ ಇಲ್ಲದೇ ಇದ್ದಂಗೆ ನಿತ್ಯತ್ವವನ್ನು ತಂದುಕೊಟ್ಟವನೇ ಭಗವಂತ ಇಂಥ ಪರಮಾತ್ಮನಿಗೆ ಶರೀರನಾಶ ಜೀವರಿಗೆಲ್ಲ ಈಗ ಮೂರು ರೀತಿಯಾಗಿರ್ತಕ್ಕಂಥ ಈ ಅನಿರುದ್ಧ ಲಿಂಗ ಮತ್ತು ಸ್ಥೂಲ ದೇಹ ನಾಶ ಇದೆಯಲ್ಲ ಆ ರೀತಿ ಇದೆಯಾ ಅಂತ ಕೇಳಿದ್ರೆ ಶರೀರನಾಶ ರಹಿತನಾಗಿರ್ತಕ್ಕಂಥವನು ಭಗವಂತ ಅಪ್ರಾಕೃತ ಜ್ಞಾನಾನಂದಮಯ ಶರೀರಿ ಹೀಗೆ ಚತುರ್ವಿಧ ನಾಶ ರಹಿತನಾಗಿರ್ತಕ್ಕಂಥವನು ಅನಿತ್ಯತ್ವ ದೇಹ ಹಾನಿ ದುಃಖಪ್ರಾಪ್ತಿ ಅಪೂರ್ಣತ ಈ ನಾಲ್ಕು ವಿಧದ ನಾಶ ಇಲ್ಲದೆ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಪರಮಾತ್ಮ ಒಬ್ಬನೇ ಅವನೇ ಸರ್ವೋತ್ತಮ ಲಕ್ಷ್ಮೀದೇವಿ ಪರಮಾತ್ಮನ ಅಧೀನತ್ವ ಅಥವಾ ಅಸ್ವಾತಂತ್ರ್ಯ ಅನ್ನೋ ದೋಷದಿಂದ ಇರ್ತಕ್ಕಂಥವಳು ಆದ್ರಿಂದ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗಿಂತನೂ ಉತ್ತಮನಾಗಿರ್ತಕ್ಕಂಥವೂ ಭಗವಂತ ಅವನೇ ಸರ್ವೋತ್ತಮ ಆದ್ದರಿಂದನೇ ವಿಷ್ಣುಶಾಸ್ತ್ರನಾಮ ಅಮೃತ ಶಾಶ್ವತ ಸ್ಥಾನು ಅಂತಾದರೆ ಅಮೃತ ಅಂದರೆ ಜನನ ಮರಣಾದಿಗಳ ಯಾವುದೇ ದೋಷಗಳು ಇಲ್ಲ ಶಾಶ್ವತ ಸ್ಥಾಣು ಸ್ಥಿರವಾಗಿ ಇರ್ತಕ್ಕಂಥವನು ಅಂದರೆ ಅವನೇ ಸರ್ವೋತ್ತಮ ಹೀಗೆ ಚತುರ್ವಿಧ ನಾಶರಹಿತನಾಗಿರ್ತಕ್ಕಂಥವನು ಪರಮಾತ್ಮ ನಿಗಮಾತೀತ ಶಬ್ದಾತಿಗಃ ಶಬ್ದಸ ಶಿಶಿರ ಶರ್ವರೀಕರ ಅಂತ ಇಂತಹ ಪರಮಾತ್ಮನ ಮಹಿಮೆ ಅಪಾರವಾಗಿದ್ದು ಅನಂತ ವೇದಗಳು ಅನಾದಿ ಕಾಲದಿಂದ ವರ್ಣನೆ ಮಾಡ್ತಾ ಇದ್ರು ಸಾಕಲ್ಯನ ಮುಗಿಸ್ಲಿಕ್ಕಾಗಿಲ್ಲ ಅಂತ ನಿಗಮಗಳನ್ನು ಮೀರಿದವನು ಪುರುಷ ಸೂಕ್ತ ಹೇಳ್ತಾ ಇದೆ ಏತಾವ ಅನಸ್ಯ ಮಹಿಮಾ ಅಥೋ ಅಂತ ಭಗವಂತನ ಮಹಿಮೆ ಇಷ್ಟೇನಾ ಅಂತ ಕೇಳಿದ್ರೆ ಇನ್ನೂ ಮುಗಿಸ್ಲಿಕ್ಕೆ ಶಬ್ದಗಳ ಸಾಲ್ದು ಅನ್ನೋದು ಪುರುಷ ಸೂಕ್ತ ಮಾತ್ರ ವರ್ಣನೆ ಮಾಡ್ತಕ್ಕಂಥ ಪುರುಷ ಸೂಕ್ತವೂ ಕೂಡ ಸಾಕಲ್ಯನ ಪರಮಾತ್ಮನನ್ನು ಹೊಗಳಿ ಮುಗಿಸೋಕ್ಕಾಗಲ್ಲ ಅಂತ ಇಂದ ಹೇಳಿದ್ದೀವಿ ಪುರುಷ ಸೂಕ್ತ ಸುಮೇಯ ಪುರುಷ ಸೂಕ್ತದಿಂದ ಚೆನ್ನಾಗಿ ತಿಳಿಯಲ್ಪಡೋನು ಅಂತಾದರೆ ಭಗವಂತ ಅಂತ ಇಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಮಹಿಮೆಗಳನ್ನು ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ವರ್ಣನೆ ಮಾಡಿ ಮುಗಿತು ಅಂತ ಸಾಧ್ಯನೇ ಇಲ್ಲ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಅಂತ ಹೀಗೆ ದೇಶತಃ ಕಾಲತಃ ಗುಣತಃ ಅನಂತನಾಗಿರ್ತಕ್ಕಂಥವನು ಭಗವಂತ ಅವನ ಗುಣವ್ಯಾಪ್ತಿಗಾಗಲಿ ಅವನ ದೇಶ ಕಾಲ ಈ ಯಾವ ವ್ಯಾಪ್ತಿಯೂ ಕೂಡ ಸೀಮೆ ಅನ್ನೋದಿಲ್ಲ ಇದೇ ಅವನ ಲಕ್ಷಣ ಅಷ್ಟೇ ಅಲ್ಲ ಪರಮಾತ್ಮನಲ್ಲಿರ್ತಕ್ಕಂಥ ಅಸಾಧಾರಣ ಲಕ್ಷಣ ಇವನನ್ನ ಬಿಟ್ಟರೆ ಇನ್ಯಾರಲ್ಲೂ ಈ ಲಕ್ಷಣವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಲಕ್ಷ್ಮೀ ದೇವಿ ದೇಶತಃ ಪರಮಾತ್ಮನಿಗೆ ಸಮಳು ಅನಂತ ಗುಣಗಳಿಂದ ಪರಮಾತ್ಮನಿಗಿಂತ ಕಡಿಮೆ ಆದ್ದರಿಂದ ಅಂತಹ ನಿತ್ಯ ಮುಕ್ತಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿಗಿಂತನೂ ಭಗವಂತ ಈ ದೇಶತಃ ಕಾಲತಃ ವ್ಯಾಪ್ತಿ ಕಾಲ ಆಕಾಶ ಇದಲ್ಲೆಲ್ಲ ಇದೆ ವ್ಯಾಪ್ತಿ ಲಕ್ಷ್ಮಿ ಬ್ರಹ್ಮಾದಿ ದೇವತೆಗಳಲ್ಲಿ ಕಂಡಿದೆ ಆದರೆ ಭಗವಂತನಲ್ಲಿರ್ತಕ್ಕಂಥ ವ್ಯಾಪ್ತಿ ಗುಣದ ಮುಂದೆ ಇದು ಏನೇನೂ ಅಲ್ಲ ಗಣನೆಗೆ ತಗೊಳಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಡಿಮೆ ಇರ್ತಕ್ಕಂಥದ್ದು ಆದ್ದರಿಂದ ವೇದಗಳು ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಪ್ರಾರಂಭ ಮಾಡಿ ಅಂತ್ಯ ಮಾಡಲಿಕ್ಕಾಗದೆ ಇನ್ನು ಇದೆ ಎಷ್ಟು ವರ್ಣನೆ ಮಾಡಿದರೂ ಇನ್ನೂ ಮುಗುದಿಲ್ಲ ಅಂತಲೇ ವೇದ ಹೇಳ್ತಾ ಇದೆ ಅದಕ್ಕೆ ಸಾಕಲ್ಲೇನ ವೇದಗಳು ಕೂಡ ಪರಮಾತ್ಮನ ಹೊಗೊಳ್ಳಲಿಕ್ಕಾಗದೆ ಸೋತಿವೇ ಈ ರೀತಿಯಾಗಿ ವೇದಗಳೆಲ್ಲ ವಸ್ತುತಃ ಭಗವಂತನ ಮಾತುಗಳೇ ಆಗಿರ್ತಕ್ಕಂಥದ್ದು ಭಗವಂತನ ಮಹಿಮೆಗಳನ್ನು ಭಗವಂತನೇ ಪೂರ್ಣವಾಗಿ ತಿಳಿಸ್ಲಿಕ್ಕಾಗದೆ ಸುಮ್ಮನಾಗ್ತಾನೆ ಅಕಸ್ಮಾತ್ ಅವನು ತನ್ನ ಶಕ್ತಿಯನ್ನು ಪೂರ್ತಿ ಹೇಳಿದ ಅಂತ ಆದರೆ ಪರಮಾತ್ಮನ ಶಕ್ತಿ ಅಥವಾ ಅವನ ಮಹಿಮೆ ಇಷ್ಟೇ ಅಂದರೆ ಸೀಮಿತ ಪರಿಮಿತ ಅಂತ ಅದಕ್ಕೆ ಅಮಿತ ಶಕ್ತಿ ಮಾ ಅನ್ನಂತಾದರೆ ಅವನೇ ಪರಮಾತ್ಮ ನಿರ್ಗುಣ ಗುಣಭೃ ನಿರ್ಗುಣೋ ಮಹಾ ಅನ್ನಂತ ಅದ್ವೈತಿಗಳು ಪರಮಾತ್ಮನನ್ನು ನಿರ್ಗುಣ ಅಂತ ಹೇಳ್ತಾರೆ ಅಂದರೆ ಗುಣರಹಿತನಾಗಿರ್ತಕ್ಕಂಥವನು ಅಂತ ಅಂಗರ ಜ್ಞಾನಾನಂದಾದಿ ಗುಣಗಳು ಪರಮಾತ್ಮನಲ್ಲಿ ಇಲ್ಲ ಅಂದರೆ ಇಲ್ಲವ ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂತಲ್ಲ ಪರಮಾತ್ಮನಲ್ಲಿ ಪ್ರಾಕೃತಿಕವಾಗಿರ್ತಕ್ಕಂಥ ಸತ್ವ ರಜಾ ತಮೋ ಗುಣಗಳಿಲ್ಲ ಪ್ರಾಕೃತ ಗುಣ ರಾಹಿತ್ಯ ಅನ್ನೋ ಕಾರಣಕ್ಕಾಗಿ ದ್ವೈತದಲ್ಲಿ ನಿರ್ಗುಣ ಅಂತ ಇವರು ನಾನು ಕರೆಯೋದು ಹೇಳುವಂತೆ ನಿರ್ಗುಣ ಅನ್ನೋದು ಸರ್ವಥ ಅಲ್ಲ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಅದಕ್ಕೆ ಉಪನಿಷತ್ತು ಹೇಳುತ್ತೆ ನಿರ್ಗುಣ ಅಂತಂದರೆ ಯಾವ ಗುಣದವನು ಗುಣವೂ ಇಲ್ಲದೇ ಇದ್ದವನು ಅಂತ ಅಕಸ್ಮಾತ್ ಏನಾರು ವಾದ ಮಾಡಿದ್ರೆ ಸ್ವತಂತ್ರನಾಗಿರ್ತಕ್ಕಂಥ ದೇವ ಎಲ್ಲರೊಳಗೆ ಅವ್ಯಕ್ತನಾಗಿ ಎಲ್ಲರೊಳಗೂ ಇದಾನೆ ಚೇತನ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಭಗವಂತ ಸರ್ವವ್ಯಾಪಿ ಎಲ್ಲ ಜೀವ ಜಡದ ಅಂತರ್ಯಾಮಿ ಆಗಿರ್ತಕ್ಕಂಥವನು ಭಗವಂತ ಕರ್ಮಾಧಿಪತಿ ಕರ್ಮಾಧ್ಯಕ್ಷನಾಗಿರ್ತಕ್ಕಂಥವನು ಪರಮಾತ್ಮ ಮುಕ್ತ ಅಮುಕ್ತ ಎಲ್ಲರಿಗೂ ಆಶಯನಾಗಿರ್ತಕ್ಕಂಥವನು ಸರ್ವಾಶಯ ಸರ್ವಾಧಾರ ಅಂತಾದರೆ ವಿಶ್ವಾಧಾರ ಭಗವಂತ ಎಲ್ಲರ ಎಲ್ಲ ಕರ್ಮಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂದರೆ ಪರಮಾತ್ಮ ಅದ್ವಿತೀಯ ಇವನಿಗೆ ಸಮರಾಗಲಿ ಅಧಿಕಾರ ಆಗಲಿ ಮತ್ತಾರೂ ಇಲ್ಲ ಸರ್ವಜ್ಞ ಹೀಗೆ ಪರಮಾತ್ಮ ನನಂತ ಗುಣಗಳನ್ನೆಲ್ಲ ಹೇಳಿ ನಿರ್ಗುಣ ಈ ಗುಣಗಳೆಲ್ಲ ಸುಳ್ಳು ಅಂತ ಕೊನೆಗೆ ಹೇಳಿದ್ರೆ ಏನು ಆ ಮಾತಿಗೆ ಬೆಲೆ ಇದೆ ಅಂದರೆ ನಾನು ಮಾತಾಡೋಷ್ಟೆಲ್ಲ ಮಾತಾಡಿ ಕೊನೆಗೆ ನಾನು ಮುಖ ನನಗೆ ಮಾತಾಡಿಗೆ ಬರಲ್ಲ ಅಂತಂದರೆ ಎಷ್ಟು ಹಾಸ್ಯಾಸ್ಪದನೋ ಹಾಗೆ ಅದ್ವೈತಿಗಳು ಪರಮಾತ್ಮನನ್ನೆಲ್ಲ ಹೇಳಿ ಕೊನೆಗವನು ನಿರ್ಗುಣ ಅಂತ ಹೇಳ್ತಾರೆ ಆದರೆ ದ್ವೈತದಲ್ಲಿ ನಿರ್ಗುಣ ಶಬ್ದ ಪ್ರಯೋಗ ಮಾಡಿದರೂ ಕೂಡ ಈ ರೀತಿಯಲ್ಲ ಪ್ರಾಕೃತ ಗುಣರಾಹಿತ್ಯ ಸತ್ವ ರಜಾ ತಮೋಗುಣಗಳೇನಿದೆ ಆ ತ್ರಿಗುಣಾತ್ಮಕ ಸಂಬಂಧ ಭಗವಂತನಿಗೆ ಇಲ್ಲ ತ್ರಿಗುಣಕ್ಕೆ ಅಭಿಮಾನಿ ಲಕ್ಷ್ಮೀ ಜೊತೆಗೆ ಪರಮಾತ್ಮನು ಹಿಂದಿನ ಪದ್ಯಗಳಲ್ಲಿ ತಿಳ್ಕೊಂಡ್ವಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರು ರೂಪದಿಂದ ಶ್ರೀ ಭೂ ಜೊತೆಗೆ ಇರ್ತಕ್ಕಂಥ ರೂಪ ಅಂತ ಅಷ್ಟೇ ಹೊರತು ಆ ಗುಣಗಳ ಸಂಬಂಧ ಅಥವಾ ಬಾಧೆ ಅನ್ನೋದು ಪರಮಾತ್ಮನಿಗೆ ಸರ್ವತ ಇಲ್ಲ ಆದ್ದರಿಂದ ಇವನನ್ನು ತ್ರಿಗುಣ ವರ್ಜಿತ ನಿರ್ಗುಣ ಅಂದರೆ ತ್ರಿಗುಣ ವರ್ಜಿತ ಅಂಥೇಳಿ ಆ ತ್ರಿಗುಣ ವರ್ಜಿತ ಅನ್ನೋದು ದೋಷ ಅಲ್ಲ ಅದು ಒಂದು ದೊಡ್ಡ ಗುಣ ಮೂರು ಗುಣಗಳಿಂದ ವರ್ಜಿತನಾಗಿರ್ತಕ್ಕಂಥವನು ಭಗವಂತ ಅದು ಅವನಲ್ಲಿ ಮಾತ್ರ ಇರ್ತಕ್ಕಂಥ ಗುಣ ಬ್ರಹ್ಮಾದಿ ದೇವತೆಗಳಿಂದ ತೃಣಜೀವರ ಪರ್ಯಂತ ಆ ತ್ರಿಗುಣ ವರ್ಜಿತ ಅನ್ನೋದು ಯಾರಲ್ಲೂ ಇಲ್ಲ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಎಲ್ಲ ಆಗಿದ್ದರೂ ಕೂಡ ಪರಮಾತ್ಮ ನಿರ್ಗುಣ ಅಂದರೆ ಗುಣತ್ರಯರಹಿತ ಇದು ಸರ್ವಶಕ್ತನಾಗಿರ್ತಕ್ಕಂಥ ಭಗವಂತನಲ್ಲಿ ಮಾತ್ರ ಸಾಧ್ಯವೇ ಹೊರತು ಲಕ್ಷ್ಮೀ ಬ್ರಹ್ಮಾದಿಗಳಲ್ಲಿ ಇದನ್ನು ಚಿಂತನೆ ಮಾಡುವಂಥ ಪ್ರಸಕ್ತಿಯೇ ಇಲ್ಲ ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದೇ ಎಲ್ಲ ಜೀವರ ಹೃದಯವೂ ಕೂಡ ತ್ರಿಗುಣಾತ್ಮಕವಾಗಿರ್ತಕ್ಕಂಥದ್ದೇ ಸತ್ವ ರಚಾ ತಮೋ ಗುಣಗಳಿಂದ ಹಾಗೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜಡ ಚೇತನಗಳು ಕೂಡ ತ್ರಿಗುಣದಿಂದ ಬದ್ಧರಾಗಿರುವಂಥ ಸಂದರ್ಭದಲ್ಲಿ ಭಗವಂತ ಅವರೊಳಗೆ ಇದ್ದರೂ ಕೂಡ ಗುಣತ್ರಯ ಸಂಬಂಧ ಆಗದೇ ಇರೋದಿದೆಯಲ್ಲ ಇದು ಭಗವಂತನ ದೊಡ್ಡ ಶಕ್ತಿಯ ಅಚಿತ್ಯ ಅದ್ಭುತ ಶಕ್ತಿ ಮಾನಂತ ಪರಮಾತ್ಮನಿಗೆ ಅದಕ್ಕೆ ಹೇಳೋದು ತ್ರಿಮೂರ್ತಿಗಳು ತ್ರಿಗುಣ ಪ್ರವರ್ತಕರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ವಿಷ್ಣು ಸತ್ವಗುಣಕ್ಕೆ ಪ್ರವರ್ತಕ ಅಂದಮೇಲೆ ವಿಷ್ಣುವಿಗೆ ಸತ್ವಗುಣ ಸಂಬಂಧ ಬ್ರಹ್ಮನಿಗೆ ರಜೋಗುಣ ಸಂಬಂಧ ರುದ್ರನಿಗೆ ತಮೋಗುಣ ಸಂಬಂಧ ಇದು ಹೇಳಬೇಕು ಅಂತಾದರೆ ಆ ರೀತಿಯಲ್ಲ ಗುಣಗಳಿಂದ ಲೋಕದಲ್ಲಿ ಹೇಳುವಂತಹ ಚತುರ್ಮುಖ ಬ್ರಹ್ಮ ರುದ್ರಾದಿಗಳು ಆ ಭದ್ರ ಆಗಿದ್ದರೂ ಕೂಡ ತಮ್ಮೊಳಗೆ ಇರ್ತಕ್ಕಂಥ ವಿಷ್ಣು ಆಯಾ ಹೆಸರಿನಿಂದನೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಕರೆಸ್ಕೋತಾನೋ ಅವನು ತ್ರಿಗುಣಗಳನ್ನು ಅಥವಾ ತ್ರಿಗುಣದಿಂದ ಕೂಡಿರ್ತಕ್ಕಂಥ ಜೀವನನ್ನು ಆಳ್ತಾನೆ ಹೊರತು ಅವನು ತ್ರಿಗುಣದಿಂದ ಸರ್ವತಾ ಬದ್ಧನಲ್ಲ ಅದರಿಂದ ಭಗವಂತನನ್ನು ಗುಣಮೃತ್ ಅಂಥೇಳಿ ತನ್ನಲ್ಲಿ ಇಟ್ಕೊಂಡು ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ನಿರ್ಗುಣ ಅಂತ ಅನಿಸ್ಕೊಂಡು ಮಹಾನ್ ವ್ಯಕ್ತಿ ಆಗಿರ್ತಕ್ಕಂಥವನು ಅವನೇ ಮಹಾಮಹಿಮ ಸರ್ವೋತ್ತಮ ವೃತ್ಯ ವತ್ಸಲ ಹೀಗೆ ಗುಣತ್ರಯರ ಹಿತನಾಗಿರ್ತಕ್ಕಂಥ ಭಗವಂತನಿಗೆ ತ್ರಿಗುಣಗಳಿಂದ ಬದ್ಧರಾಗಿರ್ತಕ್ಕಂಥ ದಾಸರಿಂದ ಅಥವಾ ಭೃತ್ಯರಿಂದ ಏನೂ ಆಗಬೇಕಾಗಿದ್ದಿಲ್ಲ ಗುಣತ್ರಯ ಬದ್ಧರಿಗೆ ಪ್ರಾಕೃತವಾಗಿರ್ತಕ್ಕಂಥ ಶರೀರ ಇದ್ದು ಅನುಕೂಲರಾದವರಲ್ಲಿ ಪ್ರೀತಿ ವಾತ್ಸಲ್ಯ ಯಾರು ನಮಗೆ ಅನುಕೂಲರಲ್ಲೋ ಪ್ರತಿಕೂಲರೋ ಅವರಲ್ಲಿ ಕೋಪ ತಾಪ ಇದೆಲ್ಲವೂ ಕೂಡ ಸಹಜ ಆದರೆ ಅಪ್ರಾಕೃತ ಶರೀರಿ ಜ್ಞಾನಾನಂದಮಯ ಶರೀರಿ ಆಗಿರ್ತಕ್ಕಂಥ ಭಗವಂತನಿಗೆ ಯಾವ ಉಪಕಾರ ಅಪಕಾರ ಇದೆರಡೂ ಬೇಕಾಗಿಲ್ಲ ಅವನಿಗೆ ಅನುಕೂಲರು ಇಲ್ಲ ಪ್ರತಿಕೂಲರೂ ಇಲ್ಲ ಆದ್ದರಿಂದ ಪರಮಾತ್ಮ ನಿಷ್ಕಾಮವಾಗಿ ಭಕ್ತರಲ್ಲಿ ಪ್ರೀತಿ ವಾತ್ಸಲ್ಯವನ್ನು ತೋರ್ತಾನೆ ಇದು ಅವನ ದೊಡ್ಡ ಗುಣಾತ್ಮ ಸ್ವಭಾವ ಅದಕ್ಕೆ ಸ್ತೋತ್ರಗಳು ವರ್ಣನೆ ಮಾಡುತ್ತೆ ಭಕ್ತ ವತ್ಸಲ ಭಗವಂತ ಅಂತ ಭಕ್ತರನ್ನು ಕಂಡರೆ ಅಷ್ಟು ವಾತ್ಸಲ್ಯ ಭಗವಂತನಿಗೆ ಭಯ ವಿನಾಶನ ಜೀವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಭಯಗಳು ಭಯ ಅಂದರೆ ಹೆದರಿಕೆ ಅಂತನೂ ಆಗುತ್ತೆ ಭಯ ಅಂದರೆ ಚಿತ್ತ ಚಾಂಚಲ್ಯ ಅಂತ ಆಧ್ಯಾತ್ಮಿಕ ಆದಿದೈವಿಕ ಆದಿ ಭೌತಿಕ ಭಯಗಳು ಆಧ್ಯಾತ್ಮಿಕ ಅಂದರೆ ಅತಿವೃಷ್ಟಿ ಅನಾವೃಷ್ಟಿ ಸುನಾಮಿ ಭೂಕಂಪ ಇತ್ಯಾದಿ ಆದಿ ದೈವಿಕ ಅಂದರೆ ಸ್ತ್ರೀ ಪುತ್ರ ಬಂಧು ಮಿತ್ರಾದಿ ವಿಯೋಗದ ದುಃಖ ಇದೆಲ್ಲವೂ ಕೂಡ ಸಾಧನೆಗೆ ಪ್ರತಿಬಂಧಕ ಆಗೋದ್ರಿಂದ ಜೀವನಿಗೆ ಭಯ ಆದಿ ಭೌತಿಕ ಅಂದರೆ ದೈಹಿಕ ಮಾನಸಿಕ ರೋಗ ರುಜಿನಾದಿಗಳು ಉಪದ್ರವ ಪೀಡೆ ಇತ್ಯಾದಿ ಎಲ್ಲ ಈ ಎರಡಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಅಧಿಪತಿಯಾಗಿರ್ತಕ್ಕಂಥ ಭಯನಾಶನ ಪರಮಾತ್ಮನೇ ಭಯ ಶಬ್ದನಾಗಿ ವಾಚನಾಗಿ ಭಯವನ್ನು ಉಂಟು ಮಾಡೋನು ಸ್ತೋತ್ರ ಮಾಡಿದರೆ ಭಯ ಪರಿಹಾರ ಮಾಡೋನು ಪರಮಾತ್ಮನೇ ಜೀವನಿಗೆ ಭಯವನ್ನು ಉಂಟು ಮಾಡತಾನೆ ಆಗ ಭಕ್ತ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಭಯವನ್ನು ಕಳೆದವನಿಗೆ ತತ್ವಜ್ಞಾನವನ್ನು ಕೊಟ್ಟು ಮೋಕ್ಷವನ್ನೇ ಕೊಡ್ತಾನೆ ಅಕಸ್ಮಾತ್ ಆ ಭಯವನ್ನು ತಡೀಲಿಕ್ಕಾಗದೆ ಬಹಳ ದುಃಖಿತನಾಗಿ ಅಸ್ಪಷ್ಟವಾಗಿ ತೊದಲುಡಿಯಿಂದ ಸ್ತೋತ್ರ ಮಾಡಿದರೂ ಕೂಡ ಪರಮಾತ್ಮ ತಕ್ಷಣದಲ್ಲಿ ಬಂದು ಅವನನ್ನು ಚಿಂತೆ ಬಂದು ಚಿಂತೆಯನ್ನು ಪರಿಹರಿಸ್ತಾನೆ ಈ ರೀತಿಯಾಗಿ ಸಾತ್ವಿಕವಾಗಿರ್ತಕ್ಕಂಥ ಕೋಪವನ್ನು ಭಕ್ತರ ಮೇಲೆ ಪ್ರದರ್ಶನ ಮಾಡ್ತಕ್ಕಂಥವ್ರು ಭಗವಂತ ಜೀವನಿಗೆ ಐಹಿಕ ಭಯ ಪಾರತ್ರಿಕ ಭಯ ಅಂತ ಎರಡು ರೀತಿ ಐಹಿಕ ಭಯ ಅಂತ ಹೇಳಿದ್ರೆ ಈ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ಎಲ್ಲ ಹೇಳಿದ್ವಲ್ಲ ಇದೆಲ್ಲ ಐಹಿಕವಾಗಿರ್ತಕ್ಕಂಥ ಭಯ ಪಾರತ್ರಿಕ ಭಯ ಏನು ಅಂತ ಕೇಳಿದ್ರೆ ಮರಣ ಹೇಗೆ ಬರುತ್ತೋ ಏನು ಶಿಕ್ಷೆ ಅನುಭವಿಸ್ಬೇಕೋ ಯಾವ್ಯಾವ ಲೋಕಗಳಲ್ಲಿ ಹೋಗಬೇಕೋ ಮತ್ತು ಇನ್ನು ಯಾವ ಮುಂದಿನ ಇನ್ಯಾವುದು ಇದಕ್ಕಿಂತ ಯಾವ ಯೋನಿಯಲ್ಲಿ ಜನ್ಮ ತಾಳಬೇಕು ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಭಯಗಳೆಲ್ಲ ಜೀವನಿಗೆ ಇರ್ತಕ್ಕಂಥದ್ದು ಆ ಎಲ್ಲ ಭಯವನ್ನು ಪರಿಹಾರ ಮಾಡತಕ್ಕಂಥವ್ರು ಪರಮಾತ್ಮನೇ ಅದಕ್ಕೆ ಭಯ ವಿನಾಶನ ಅಂತವನ್ನ ಸ್ತೋತ್ರ ಮಾಡಬೇಕು ಅಂತ ಈ ಭಯಗಳ ಬಗ್ಗೆ ಭರ್ತೃಹರಿ ತನ್ನ ನೀತಿ ವಿವರಣೆಯನ್ನು ಕೊಡ್ತಾನೆ ಭೋಗಿ ರೋಗ ಭಯಂ ಕೂಲೇ ಚ್ಯುತಿಭ ವಿತ್ ನೃಪಲಾಭ ಮಾನೆ ಧೈನ್ಯ ಭಲೇ ರಿಪುಭೇರ ಶಾಸ್ತ್ರೇ ವಾಧೆ ಬಲಭ ಕೃತ ವಸ್ತು ಭಯವಹಂ ಭುವಿಢ ವೈರಾಗಮೇವ ಅಭಯ ಭೋಗೇ ರೋಗ ಚೆನ್ನಾಗಿ ಭೋಗವನ್ನು ಮಾಡೋಣ ಅಂದರೆ ಎಲ್ಲಿ ರೋಗಕ್ಕೆ ತುತ್ತಾಗ್ತೀನೋ ಅಂತ ಭಯ ಕುಲೆ ಚ್ಯುತಿ ಭಯಂ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೀನಿ ಅಂತ ಆದಮೇಲೆ ಎಲ್ಲಿ ಕುಲಕ್ಕೆ ಕಳಂಕ ಬರುತ್ತೋ ಅಂತ ಯಾವ ಕೆಲಸ ಮಾಡಬೇಕು ಅಂತಾದರೂ ಅವನಿಗೆ ಭಯದಲ್ಲೇ ಪ್ರವೃತ್ತಿಯನ್ನು ಮಾಡ್ತಾನೆ ವಿತ್ತೇ ನೃಪಾಲಾದ ಭಯಂ ಬೇಕಾದಷ್ಟು ಸಂಪತ್ತಿದೆ ಅನುಭವಿಸೋಣ ಅಂತ ಹೇಳಿದ್ರೆ ಯಾವ ಕಳ್ಳ ಅಥವಾ ಅಧಿಕಾರಿಗಳು ಈ ರೀತಿಯಾಗಿ ಭಯ ರಾಜನ ಭಯ ಮಾನೆ ಧೈನ್ಯ ಭಯಂ ಒಳ್ಳೆ ಗೌರವ ಸನ್ಮಾನ ಸಿಗ್ತಾ ಇದೆ ಅಂತಂದರೆ ಎಲ್ಲಿ ಇದೆಲ್ಲ ಹೋಗಿ ಮತ್ತೆ ದೀನನಂತೆ ಹೋಗಿ ಅನಾಥನಾಗಿ ಬೇಡುವಂತ ಪರಿಸ್ಥಿತಿ ಬರುತ್ತೋ ಅಂತ ಭಯ ಭಲೆ ರಿಪು ಭಯಂ ಭಾರಿ ಬಲ ಇದೆ ಯುದ್ಧಮರಣ ಅಂತ ಹೇಳಿದ್ರೆ ಶತ್ರುಗಳ ಭಯ ರೂಪೇ ಜರಯಾ ಭಯಂ ಭರೀ ಸೌಂದರ್ಯ ಇದೆ ಲೋಕದಲ್ಲಿ ರೂಪ ಇದೆ ಅಂತಂದರೆ ಇವತ್ತಿಲ್ಲ ನಾಳೆ ಆ ಸೌಂದರ್ಯ ಹೋಗಿ ಮುಪ್ಪು ಮುದಿತನ ಅನ್ನೋದು ಬರುತ್ತೆ ಅಂತ ಭಯ ಶಾಸ್ತ್ರೇ ವಾದ ಭಯಂ ಬೇಕಾದಷ್ಟು ಶಾಸ್ತ್ರಜ್ಞಾನ ಇದೆ ಅಂತ ಹೇಳಿದ್ರೆ ವಾದ ಭಯಂ ಪ್ರತಿವಾದಿಗಳು ನನ್ನಗಿಂತ ಬಲಿಷ್ಠರಾಗಿರ್ತಾರೆ ಅಂತ ಭಯ ಗುಣೆ ಕಲಭಯಂ ಬೇಕಾದಷ್ಟು ಒಳ್ಳೆ ಸದ್ಗುಣಿಯಾಗಿ ಶೋಭೆ ಪಡೆಯೋಣ ಅಂತಂದರೆ ದುರ್ಗುಣಿಗಳ ಮಾತ್ಸರ್ಯದ ಭಯ ತಾಯೇ ಕೃತಾಂಥ ಭಯಂ ಶರೀರ ದಷ್ಟಪುಷ್ಟವಾಗಿದೆ ಅಂತಂದರೆ ಇವತ್ತಿಲ್ಲ ನಾಳೆ ಬಿದ್ದೋಗತ್ತೆ ಅಂತ ನಶ್ವರವಾಗಿರ್ತಕ್ಕಂಥ ಶರೀರ ಅಂತ ಭಯ ಹೀಗೆ ಎಲ್ಲ ರೀತಿಯ ಭಯಗಳು ಕೂಡ ಜೀವನಿಗೆ ಇರ್ತಕ್ಕಂಥದ್ದು ಆ ಎಲ್ಲ ಭಯಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಭಗವಂತ ಭಯ ವಿನಾಶನ ಅಂಥೇಳಿ ಈ ರೀತಿಯಾಗಿ ಅವನು ಸ್ತೋತ್ರ ಮಾಡಿದರೆ ಸಾಕು ನಮ್ಮ ಎಲ್ಲ ಸಾಂಸಾರಿಕ ಭಯಗಳನ್ನು ಕೂಡ ಪರಿಹಾರ ಮಾಡಿ ಕೊನೆಗೆ ನಮಗೆ ಮೋಕ್ಷವನ್ನೇ ಕೊಡ್ತಾನೆ ಭಗವಂತ ಸತ್ಯಕಾಮ ತನಗೂ ತನ್ನ ಭಕ್ತರಿಗೂ ಸಂಸಾರ ಭಯ ಇರಲೇಬಾರದು ಅಂತ ಪರಮಾತ್ಮನ ಉದ್ದೇಶ ಈ ಬಯಕೆ ಎಲ್ಲ ದೇವತೆಗಳಿಗೂ ಕೂಡ ಇದೆ ಆದ್ದರಿಂದ ಆ ಎಲ್ಲ ದೇವತೆಗಳು ಕೂಡ ಪರಮಾತ್ಮನನ್ನೇ ಕುರಿತು ಮೊರೆ ಹೋಗಿ ಪ್ರಾರ್ಥನೆ ಮಾಡಿ ತಮ್ಮ ವಂಚೆಯನ್ನು ಪೂರೈಸ್ಕೊತಾರೆ ಆದ್ದರಿಂದ ಸತ್ಯಕಾಮ ಕಾಮನೆಯನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಸರ್ವತಂತ್ರ ಸ್ವ ಭಗವಂತ ಸಿದ್ಧಾರ್ಥ ಸಿದ್ಧ ಸಂಕಲ್ಪ ಸಿದ್ಧಿತ ಸಿದ್ಧಿ ಸಾಧನಃ ಶರಣ್ಯ ಶರಣು ಹೊಂದಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು ಅಂದರೆ ಪರಮಾತ್ಮ ದುರ್ವಾಸರ ದೃಷ್ಟಾಂತದಲ್ಲಿ ಅಂಬರೀಷ ಮುನಿ ಪ್ರಸಂಗದಲ್ಲಿ ಕೇಳ್ತೀವಿ ಆ ಚಕ್ರ ದುರ್ವಾಸರನ್ನು ಅಟ್ಟಿಸ್ಕೊಂಡು ಬಂದಾಗ ಯನ್ಯಾವ ರಕ್ಷಕರನ್ನು ಕಾಣದೆ ವಿಷ್ಣು ಭಕ್ತ ಅಂಬರೀಷ ರಾಜನನ್ನೇ ಮತ್ತು ಶರಣು ಹೊಂದಬೇಕು ಅಂತಾಯ್ತೋ ತನ್ನ ಭಕ್ತನ ಮೂಲಕ ಪರಮಾತ್ಮ ಅಭಯವನ್ನು ನೀಡದ ಹೀಗೆ ಶರಣಾಗತರಾದರೆ ಸಾಕು ಪರಮಾತ್ಮ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಸ್ತೋತ್ರ ಮಾಡಿದರೆ ಸಾಕು ಶರಣ್ಯ ಶರಣ ಹೊಂದಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ಪರಮಾತ್ಮ ಅವರನ್ನು ರಕ್ಷಣೆ ಮಾಡ್ತಾನೆ ಹೇಗಿದ್ದಾನೆ ಶ್ಯಾಮಲ ಕೋಮಲ ಅಂಗಸುಖಿ ಎಲ್ಲರ ಭಯ ಪರಿಹಾರ ಮಾಡಿ ರಕ್ಷಣೆ ನಡೀತಕ್ಕಂಥ ನರಸಿಂಹರೂಪಿ ಪರಮಾತ್ಮನನ್ನು ನೋಡಿದ್ದೀವಿ ಅವನು ವಜ್ರದಂಥ ಕಾಯ ಶರೀರವುಳ್ಳವನಾಗಿದ್ದ ಅವನ ಉಗುರುಗಳೇ ವಜ್ರ ಸದೃಶವಾಗಿರ್ತಕ್ಕಂಥದ್ದು ಆಮೇಲೆ ಬಹಳ ಕಠಿಣನ ಅಂತ ಪ್ರಶ್ನೆ ಬಂದ್ರೆ ಪರಮಾತ್ಮ ಅಚಿಂಚ ಶಕ್ತಿಯಿಂದ ಅವನ ಶರೀರ ದುಷ್ಟರಿಗೆ ಕಠಿಣವೂ ಹೌದು ಸಜ್ಜನರಿಗೆ ಹೂವು ಅಥವಾ ಹತ್ತಿಕ್ಕಿಂತ ಮೃದುವೂ ಹೌದಾಗಿರ್ತಕ್ಕಂಥದ್ದು ಹೇಗೆ ಅಣೋರಣೀಯೋ ಮಹತೋ ಮಹಿಯಾನೋ ಅತ್ಯಂತ ಸೂಕ್ಷ್ಮವೂ ಆಗಬಲ್ಲ ಅತ್ಯಂತ ಬೃಹತ್ವೂ ಆಗಬಲ್ಲ ಪರಮಾತ್ಮ ಅದೇ ರೀತಿಯಾಗಿ ಕಠಿಣತ್ವ ಮತ್ತು ಮೃದುತ್ವ ಈ ರೀತಿಯಾಗಿರ್ತಕ್ಕಂಥ ಪರಸ್ಪರ ವಿರುದ್ಧ ಧರ್ಮಗಳನ್ನು ತನ್ನಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಅಚಿತ್ಯ ಅದ್ಭುತ ಮಹಿಮಾ ಪರಮಾತ್ಮ ಯಾಕಂದ್ರೆ ಲೋಕದಲ್ಲಿ ನೋಡಿದ್ದೀವಿ ಭಾರೀ ಕಠಿಣ ಶ್ರಮದಾಯಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥವ್ರ ಶರೀರ ಅದು ಕಠಿಣವಾಗಿರ್ತಕ್ಕಂಥದ್ದು ಶ್ರಮಜೀವಿಗಳದ್ದು ಅದ ಯಾರು ಬಹಳ ಸುಖವಾಗಿರ್ತಾರೋ ಅವರ ಶರೀರ ಅನ್ನೋದು ಕೋಮಲವಾಗಿರ್ತಕ್ಕಂಥದ್ದು ಇಲ್ಲಿ ಭಗವಂತ ಸೃಷ್ಟಿ ಸ್ಥಿತಿ ಲಯ ನಿಯಮರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇಂಥ ಬೃಹತ್ ಕಾರ್ಯವನ್ನು ಯಾರೂ ಮಾಡಲಿಕ್ಕಾಗದೇ ಇರೋವಂಥ ಚಿಂತಾತ್ಮಕ ಕಾರ್ಯಗಳನ್ನೆಲ್ಲ ಮಾಡ್ತಾನೆ ಇಷ್ಟೆಲ್ಲ ಅನಂತ ಜೀವರಾಶಿಗಳ ಜವಾಬ್ದಾರಿಯನ್ನು ತಗೊಂಡಿಯಾನೆ ಅಂದಮೇಲೆ ಅವನು ಕೂಡ ಬಹಳ ಕಠಿಣವಾಗಿರ್ತಕ್ಕಂಥ ಶರೀರವನ್ನು ಹೊಂದಿಯೋಣ ಅಂಥ ಸಮಸ್ಯೆ ಬಂದರೆ ಪ್ರಶ್ನೆ ಬಂದರೆ ಕೋಮಲಾಂಗ ಸುಖಿ ಇಷ್ಟೆಲ್ಲ ಮಾಡಿದರೂ ಕೂಡ ಸುಖವಾಗೇ ಇದ್ದಾನೆ ಪರಮಾತ್ಮ ಆನಂದಕ್ಕಾಗಿ ಸೃಷ್ಟಿಯಾದಿಗಳನ್ನು ಮಾಡಿದ್ದಲ್ಲ ಆನಂದೋದ್ರೇಕದಿಂದ ಸೃಷ್ಟಿಯಾದಿಗಳನ್ನು ಮಾಡಿದವನು ಪರಮಾತ್ಮ ಕೋಮಲಾಂಗ ಮತ್ತೊಂದದೇ ಮರ್ತಿರೋ ಹೊರಡೋರ ಗೆತ್ತ ನೋಡಲು ಸುತ್ತು ಎಲ್ಲರ ಒಳಗೆ ಎಡ ಬಲ ಹಿಂದೆ ಮುಂದೆ ಎಲ್ಲ ಕಡೆಗೂ ಕೂಡ ಪರಮಾತ್ಮ ಇಂದು ರಕ್ಷಣೆಯನ್ನು ಮಾಡ್ತಾನೆ ನಿರ್ಭೀತ ಅವನಿಗೆ ಯಾರ ಭಯವೂ ಇಲ್ಲ ಯಾವ ಪ್ರಯೋಜನದ ಅಪೇಕ್ಷೆಯೂ ಇಲ್ಲ ತನ್ನಿಚ್ಛೆಯಂತೆ ತಾನು ಪ್ರವೃತ್ತಿಯನ್ನು ಮಾಡ್ತಾನೆ ಲೆತ್ತ ನೋಡಲು ಸುತ್ತು ತೀಪನು ಭಗವಂತನ ವ್ಯಾಪ್ತಿ ಇರೋದು ವಿಚಿತ್ರವಾಗಿರ್ತಕ್ಕಂಥದ್ದು ನಿಶ್ಚಲನಾಗಿ ವ್ಯಾಪ್ತಿಯಿಂದಲ್ಲ ಅನಂತ ರೂಪಗಳಿಂದ ಅನಂತ ಜೀವರೊಳಗೆ ಎಲ್ಲ ನೋಡಿದ್ರೂ ಕೂಡ ಸಂಚಾರ ಮಾಡ್ತಾನೇ ಇರ್ತಾನೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರೂ ಅಲ್ಲೇ ಶ್ರೀರಾಮ ಅಂತ ಹೇಳ್ದಂಗೆ ಪರಮಾತ್ಮ ಎಲ್ಲ ಕಡೆ ಇರ್ತಾನೆ ಸದಾ ಚೈತನ್ಯದಿಂದನೇ ಇರ್ತಕ್ಕಂಥವನು ಭಗವಂತ ಅತ್ಯಧಿಕ ಸಂತೃಪ್ತ ಪರಮಾತ್ಮ ಅನಂತ ಜೀವರನ್ನು ಕಾಪಾಡಲಿಕ್ಕೆ ಎಲ್ಲ ಕಡೆ ಹೊರಗೆ ಹಿಂದೆ ಮುಂದೆ ಎಡ ಬಲ ಯಾಕೆ ರೀತಿಯಾಗಿ ಸುತ್ತಬೇಕು ಅಂತ ಪ್ರಶ್ನೆ ಅದರಿಂದ ಅವನಿಗೇನಾಗಬೇಕು ಯಾಕಂದರೆ ಅವನು ಅತ್ಯಧಿಕ ಸಂತೃಪ್ತ ಅವನಿಗಿಂತ ತೃಪ್ತರಾದವರು ಜಗತ್ತಿನಲ್ಲಿ ನ್ಯಾರೂ ಇಲ್ಲ ಅಂತಾದರೆ ಯಾಕೆ ಹೀಗೆ ಅಂದರೆ ಆನಂದೋದ್ರೇಕದಿಂದ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಲೀಲೆಯಿಂದ ಮಾಡ್ತಾನೆ ಹೊರತು ಪರಮಾತ್ಮ ತನಗೆ ಪ್ರಯೋಜನಕ್ಕಾಗಿ ಅಲ್ಲ ಪ್ರಯೋಜನವತ್ವಾತಂಥದ್ದು ಅಧಿಕರಣದಲ್ಲ ತಿಳಿಸ್ತಾರೆ ಇಂತಹ ಪರಮಾತ್ಮ ತ್ರಿಜಗದ್ವ್ಯಾಪ್ತ ಪರಮಾತ್ಮ ಮೂರು ಲೋಕಗಳಲ್ಲೂ ಅನಂತಾಸನ ಶ್ವೇತದ್ವೀಪ ವೈಕುಂಠ ಹೀಗೆ ಹದಿನಾಲ್ಕು ಲೋಕಗಳಲ್ಲೂ ಕೂಡ ವ್ಯಾಪ್ತನಾಗಿರ್ತಕ್ಕಂಥವನು ಹಂಗ ಲಯಕಾಲದಲ್ಲಿ ಅಂತ ಕೇಳಿದ್ರೆ ಲಯಕಾಲದಲ್ಲಿ ಎಲ್ಲರೂ ಕೂಡ ಪರಮಾತ್ಮನ ಉದರ ಸುಶುಪ್ತಿಯ ಅವಸ್ಥೆಯಲ್ಲಿದ್ದರೂ ಕೂಡ ಅತ್ಯಧಿಕ ಸಂತೃಪ್ತನಾಗಿ ಪರಮಾತ್ಮ ಇರ್ತಾನೆ ಏಕೋ ನ ಬ್ರಹ್ಮ ರಚಶಂಕರ ಅಂತ ಅದನ್ನೇ ಭಗವದ್ಗೀತೆ ಯೋ ಲೋಕತ್ರಯ ಮಹಿಷ ಅವ್ಯಯ ಈಶ್ವರಃ ಅಂತ ಚತುರ್ವಿಧ ರಹಿತನಾಗಿ ಪ್ರಳಯ ಕಾಲದಲ್ಲೂ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಾದರೆ ಅವನೇ ಪರಮಾತ್ಮ ಪರಮ ಆಪ್ತ ಎಲ್ಲರಿಗೂ ಕೂಡ ಆಪ್ತರಾಗಿರ್ತಕ್ಕಂಥವನು ಅಂದರೆ ಪರಮಾತ್ಮ ಅಮುಕ್ತಾವಸ್ಥೆಯಲ್ಲಿ ಅಸೃಜಾವಸ್ಥೆಯಲ್ಲಿ ಸಂಸಾರಾವಸ್ಥೆಯಲ್ಲಿ ಮುಕ್ತಾವಸ್ಥೆಯಲ್ಲಿ ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಯಾವ ತತ್ವಾಭಿಮಾನಿ ದೇವತೆಗಳು ಅಥವಾ ಸ್ಥೂಲ ದೇಹಕ್ಕೆ ನಿಮಿತ್ತರಾಗಿರ್ತಕ್ಕಂಥ ತಂದೆ ತಾಯಿ ಗುರುಗಳು ಬಂಧು ಬಾಂಧವರು ಇವರು ಯಾರೂ ಇದ್ದಾಗೂ ನಮ್ಮ ಜೊತೆಗೆ ಸದಾ ಕಾಲ ಇರ್ತಕ್ಕಂಥವನು ಪರಮಾತ್ಮನೇ ಅದಕ್ಕೆ ಅವನೇ ನಮಗೆ ಪರಮ ಎಂದು ಎಂದೂ ನಮ್ಮನ್ನು ಬಿಟ್ಟು ಅಗಲೋದೇ ಇಲ್ಲ ಮತ್ತು ತಂದೆ ತಾಯಿಗಳು ಗುರುಗಳು ಎಲ್ಲ ಹೊರಗಿನಿಂದ ಇದ್ದು ಕಾಪಾಡ್ತಕ್ಕಂಥವ್ರು ಇವನು ನಮ್ಮ ಹೃದಯ ಗುಹೆಯಲ್ಲೇ ಇದ್ದಾನೆ ಭಗವಂತ ಆದ್ದರಿಂದ ನಮಗೆ ಪರಮ ಆಪ್ತ ಅತ್ಯಂತ ಆಪ್ತನಾಗಿರ್ತಕ್ಕಂಥವನು ಹರೋರುಷ್ಟೇ ಗುರುಸ್ತ್ರಾತ ಭಗವಂತ ಮುನಿದರೂ ಕೂಡ ಗುರುಗಳಾಗಿರ್ತಕ್ಕಂಥ ಲಕ್ಷ್ಮೀ ಬ್ರಹ್ಮರು ಮೊದಲಾಗಿರ್ತಕ್ಕಂಥವ್ರು ಕಾಪಾಡ್ತಾರೆ ಆದರೂ ಕೂಡ ಭಗವಂತ ಅವರೆಲ್ಲರಿಗಿಂತಲೂ ಹೆಚ್ಚಿನಿಂದ ನಮಗೆ ಆಪ್ತ ಯಾಕೆ ಕೇಳಿದ್ರೆ ಭಗವಂತನ ಇಚ್ಛೆಯಿಂದನೇ ನಮಗೆ ಮಾತಾಪಿತೃಗಳಾಗಲಿ ಗುರುಗಳಾಗಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಆಪ್ತರಾಗಿರುವಂಥದ್ದು ಅದೆಲ್ಲವೂ ಭಗವಂತನ ವಿಶೇಷ ಸನ್ನಿಧಾನದಿಂದ ಮಾತ್ರ ಆದ್ದರಿಂದ ಬ್ರಹ್ಮಭವಾದಿಗಳ ನಾಮದಲ್ಲೇ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥಾದರೆ ಭಗವಂತ ಅವರವರ ಅಂತರ್ಯಾಮಿ ಆಗಿ ಇತ್ತು ಆದ್ದರಿಂದ ನಮಗೆ ಪರಮಾಪ್ತ ಯಾರು ಅಂತ ಆದರೆ ಪರಮಾತ್ಮನೇ ಆಗಿದ್ದಾನೆ ಗುರುವಿಗೆ ಅಪೇಕ್ಷೆ ಏನೋ ತಾನು ಪಾಠ ಪ್ರವಚನಾದಿಗಳನ್ನು ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯ ಶಿಷ್ಯರ ಮೂಲಕ ಮಾಡಿಸ್ದಾಗ ಅಂತ ಪ್ರತಿಫಲಾಪೇಕ್ಷೆ ಇಲ್ಲದ ರಕ್ಷಣೆ ಮಾಡೋನು ಅಂತಾದರೆ ಭಗವಂತ ಗುರುಗಳಿಗೆ ಪ್ರತಿಫಲಾಪೇಕ್ಷೆ ಯಾಕೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚು ಪುಣ್ಯ ಬರುತ್ತೆ ಅಂತ ಆದರೂ ಅಪೇಕ್ಷೆ ಇರುತ್ತೆ ಆದರೆ ಪರಮಾತ್ಮನಿಗೆ ಯಾವ ಅಪೇಕ್ಷೆಯೂ ಇಲ್ಲ ಆದರೂ ಜೀವನನ್ನು ಎಲ್ಲ ರೀತಿಯ ಭಯವನ್ನು ಪರಿಹಾರ ಮಾಡಿ ರಕ್ಷಣೆಯನ್ನು ಮಾಡ್ತಾನೆ ಆದ್ದರಿಂದ ಪರಮ ಆಪ್ತ ಅಂತಾದರೆ ಪರಮಾತ್ಮ ಅಂತ ಈ ರೀತಿಯಾಗಿ ಎಲ್ಲ ವಿಶೇಷಣಗಳು ಕೂಡ ಪರಮ ಮುಖ್ಯವೃತ್ತಿಯಿಂದ ಪರಮಾತ್ಮನನ್ನೇ ಸ್ತೋತ್ರ ಮಾಡಲಿಕ್ಕೆ ಶಬ್ದಗಳನ್ನು ಪರಿಚಯ ಮಾಡಿಕೊಡ್ತಾರೆ ದಾಸು ಶ್ರೀಕೃಷ್ಣ ಅರ್ಪಣ